ಸ್ಥಾಕಾಯ ಧರ್ಮ ಸರ್ವರ್ಮಸ್ವಿಣೆ ಅವತಾರರಿಷ್ಠಾ ರಾಮ ಕೃಷ್ಣ ತೇ ನಮಃ ಹೇಳಿಕೊಡ್ತೀನಿ ಹೇಳಿ ಅಜಂ ಅಜರಂ ಅನಂತ ಮಹಾಂತ ಶಿವಂ ಅಮಲಂ ಅನಾಂ ಭೂತದೇಹದಿಹೀನ ಸಕಲಕರಣಹೀನ ಥಿತಂ ತಂ ಹರಿಂ ಅಮಲಂ ಅಮಯಂ ಸರ್ವಗಂ ವಂದ ಏಕಂ ನಮ್ಮ ಗರುಡ ಪುರಾಣದ ಪರಿಚಯದಲ್ಲಿ ಮೊದಲೇ ನಿಮಗೆ ಹೇಳಿದ ಹಾಗೆ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 ಆ ಮೂಲ ಗ್ರಂಥವನ್ನು ತೆಗೆದರೆ ಮುಖ್ಯವಾಗಿ ಯಾವ ವಿಷಯ ನಮ್ಮ ಕಣ್ಣಿಗೆ ಬಿಳುತ್ತೆ ಅಷ್ಟನ್ನ ಪರಿಚಯ ಮಾಡ್ತಕ್ಕಂತಹ ಒಂದು ಕೆಲಸಕ್ಕೆ ನಾನು ಕೈ ಹಾಕ್ತಾ ಇದ್ದೇನೆ ಪೂರ್ವಖಂಡದಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಅಧ್ಯಾಯಗಳು ಇದೆ ಅಂತ ಹೇಳಿದ್ದೆ ಅದರಲ್ಲಿ ನೂರು ಅಧ್ಯಾಯಗಳಲ್ಲಿ ಯಾವ ವಿಚಾರಗಳನ್ನು ಪ್ರಸ್ತಾಪಿಸಲಾಗಿದೆ ಅನ್ನೋದನ್ನು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ರು ನೂರ ಅಧ್ಯಾಯದಲ್ಲಿ ಗ್ರಹ ಶಾಂತಿ ವಿಚಾರ ಬರ್ತದೆ ಯಾವ ಯಾವ ಗ್ರಹ ಕೆಟ್ಟಿದ್ರೆ ಅವನಿಗೆ ಗ್ರಹ ಕೆಡೋದಲ್ಲ ಇವನಲ್ಲಿರ್ತಕ್ಕಂತಹ ಒಂದು ಪ್ರಾರಬ್ಧ ಕರ್ಮದ ಒಂದು ಪ್ರತಿಫಲನ ಆ ಗ್ರಹದ ಮೂಲಕ ಒತ್ತಾಗ್ತದೆ ಅದಕ್ಕೆ ನಾವು ಹೇಳ್ತೇವೆ ಆ ಗ್ರಹ ಉಚ್ಚ ಆ ಗ್ರಹ ನೀಚ ಅಂತ ಮಾಡಿಕೊಂಡು ಗ್ರಹ ಶಾಂತಿ ಅಂತ ಮಾಡ್ತೇವೆ ಆದರೆ ಶಾಂತವಾಗೋದು ನಮಗೇನೆ ಗ್ರಹಗಳಿಗೇನಲ್ಲ ಯಾಕೆಂದರೆ ಆ ಒಂದೇ ಗ್ರಹಗಳು ಎಲ್ಲರಿಗೂ ಕೂಡ ಅವರವರ ಒಂದು ಕರ್ಮಫಲವನ್ನು ತಿಳಿಸ್ಬೇಕಲ್ಲ ಅವು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 ತನ್ನ ಎಲ್ಲಾ ಸಂಪತ್ತನ್ನು ಮಗನಿಗೆ ಒಪ್ಪಿಸಿ ಹೋಗಬೇಕು ಮತ್ತೆ ಅಲ್ಲಿ ಒಮ್ಮೆ ಕಾಡಿಗೆ ಹೋದ ಮೇಲೆ ಸುಮ್ಮನೆ ಕಾಡಿಗೆ ಹೋಗೋದೇನೋ ರಿಟ್ರೀಟು ಇದಕ್ಕಲ್ಲ ರೆಸಾರ್ಟ್ ಅಲ್ಲ ಈಗೆಲ್ಲ ರೆಸಾರ್ಟ್ ರೆಸಾರ್ಟ್ಗೆ ಹೋಗೋದಲ್ಲ ಅಲ್ಲಿ ವಾನಪ್ರಸ್ಥ ಧರ್ಮ ಅದನ್ನು ಆಚರಿಸ್ಲಿಕ್ಕೆ ನಾವು ಹೋಗೋದು ಆದ್ದರಿಂದ ಅಲ್ಲೇನು ಧ್ಯಾನಾದಿಗಳನ್ನು ಮಾಡಬೇಕು ಅದರ ವಿವರ ಉಂಟು ಕೊನೆಗೆ ಶರೀರವನ್ನು ಯಾವ ರೀತಿ ತ್ಯಾಗ ಮಾಡಬೇಕು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 ಬಾಯಿಗೆ ಬಂದಿದ್ದು ಹೇಳೋದು ಇನ್ನೂ ಹೆಚ್ಚು ಹೀಗಾಗಿ ಧರ್ಮಾಧರ್ಮಗಳ ವಿವೇಕ ಸರಿಯಾಗಿರೋದಿಲ್ಲ ಪುಸ್ತಕದಲ್ಲಿ ಸಿಗೋದಿಲ್ಲ ಯಾಕೆಂದರೆ ಪುಸ್ತಕದಲ್ಲಿ ಸುಮ್ಮನೆ ಒಂದು ಸೂಚ್ಯವಾಗಿ ಕೊಟ್ಟಿರ್ತಾರಷ್ಟೆ ಅದನ್ನು ಕೊನೆಗೆ ನಿರ್ಣಯ ಮಾಡಿ ಶುದ್ಧವಾಗಿರ್ತಕ್ಕಂತಹ ಬುದ್ಧಿಯಿಂದ ನಿರ್ಣಯ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಯಾವುದು ಯಾವ ಕಾಲದಲ್ಲಿ ಯಾರಿಗೆ ಎಲ್ಲಿ ಹೇಳಿದ್ದು ಎಲ್ಲಿ ಸೂಕ್ತ ಅನ್ನೋದು ಬಹಳ ಮುಖ್ಯ ಅಲ್ಲಿ ಯಾವುದಾದ್ರೂ ಒಂದು ಅಂಶ ಹೆಚ್ಚು ಕಡಿಮೆ ಆದರೆ ಅದು ಅಧರ್ಮ ಆಗ್ತದೆ ಆದ್ರಿಂದ ಇಲ್ಲಿ ವಾನಪ್ರಸ್ಥ ಧರ್ಮ ಯಾವ ರೀತಿ ಆಚರಿಸಬೇಕು ಅದಾದ ನಂತರ ನೂರ ಅಧ್ಯಾಯದಲ್ಲಿ ಸನ್ಯಾಸ ಧರ್ಮ ಒಂದು ಯತಿಗೆ ಯಾವ ಧರ್ಮ ಆತ ಅತ್ಯಾಶ್ರಮೀಯನೋ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 ಪರಮಹಂಸ ರೀತಿಯ ಯತಿಗಳಿಗೆ ಸಂಧ್ಯಾವನ್ನೇ ಇರೋದಿಲ್ಲ ಯಾಕೆಂದರೆ ಅವರು ವಿರಜಾ ಹೋಮ ಮಾಡುವಾಗ ತಮ್ಮ ಜುಟ್ಟು ಜನಿವಾರ ಎರಡನ್ನೂ ಕೂಡ ಅಗ್ನಿಯಲ್ಲಿ ಹಾಕ್ಬಿಡ್ತಾರೆ ನಮಗಲ್ಲಿ ಬರುತ್ತೆ ಅದರಲ್ಲೂ ಅವಾಗ ಸಂಧ್ಯೆ ಅನ್ನೋದು ಲಯವಾಗುತ್ತೆ ಸನ್ಯಾಸಿಗಳು ಬೇರೆ ಯಾವ ಮಂತ್ರ ಹೇಳಬೇಕಾಗಿಲ್ಲ ಕೇವಲ ಓಂ ಜಪ ಮಾಡಬೇಕು ಪ್ರಣಮ ಹಾಗೆ ಈ ಯತಿಯ ಧರ್ಮ ಸನ್ಯಾಸಿಯ ಧರ್ಮವನ್ನ ಅಲ್ಲಿ ಕೊಡಲಾಗಿದೆ ನೂರ ಮೂರನೇ ಅಧ್ಯಾಯದಲ್ಲಿ ನೂರ ಅಧ್ಯಾಯದಲ್ಲಿ ಪಾಪದ ಪ್ರಸ್ತಾವ ಬರ್ತದೆ ಯಾವ್ಯಾವ ಕೆಲಸ ಮಾಡಿದರೆ ಅದು ಪಾಪ ಅಂತ ಅನಿಸ್ಕೊಳ್ತದೆ ಯಾಕೆಂದರೆ ಇದರ ಕಲ್ಪನೆ ಕೂಡ ನಮಗಿರೋದಿಲ್ಲ ನಾವು ಯಾವುದನ್ನು ದಾರಿ ಅಂತ ತಿಳ್ಕೊಳ್ತೀವೋ ಅದು ದಾರಿ ಆಗಿರೋದಿಲ್ಲ ಅದು ನಾವು ಚೆನ್ನಾಗಿ ತಿಳ್ಕೋಬೇಕು ಅದು ನಮಗೆ ಶಾಸ್ತ್ರದಿಂದ ಮಾತ್ರ ಗೊತ್ತಾಗ್ತದೆ ಕೇವಲ ನಾವು ಕಪೋಲ್ದಿಂದ ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಆಗೋದಿಲ್ಲ ಆದ್ದರಿಂದ ಈ ಪಾಪದ ಬಗ್ಗೆ ಪ್ರಸ್ತಾಪ ಅಂದರೆ ಅಧರ್ಮದ ಬಗ್ಗೆ ಪ್ರಸ್ತಾಪ ಅಲ್ಲಿ ಉಂಟು ನೂರ ಅಧ್ಯಾಯದಲ್ಲಿ ನೂರ ಅಧ್ಯಾಯದಲ್ಲಿ ಈಗ ಪಾಪ ಹೇಳಿದಾದಮೇಲೆ ಪ್ರಾಯಶ್ಚಿತ್ತವನ್ನು ಹೇಳಬೇಕಾಗತ್ತೆ ಪಾಪದಿಂದ ಉಂಟಾಗ್ತಕ್ಕಂತಹ ತಾಪ ಆ ತಾಪ ನಮ್ಮ ಮೇಲೆ ಅಷ್ಟು ಪರಿತಾಪವನ್ನು ಉಂಟು ಮಾಡದಂತೆ ಮಾಡಿಕೊಳ್ತಕ್ಕಂಥ ಒಂದು ಸಾಧನ ಪ್ರಾಯಶ್ಚಿತ್ತ ಅದು ಯಾವ್ಯಾವ ರೀತಿಯಲ್ಲಾಗಬೇಕು ಕೃಚ್ಛ್ರ ಚಾಂದ್ರಾಯಣ ಮತ್ತು ಉಪವಾಸಗಳು ಈ ಪಂಚಮಹ ಪಾತಕಗಳಿಗೆ ಯಾವ ರೀತಿಯ ಪ್ರಾಯಶ್ಚಿತ್ತ ಗೋಪ್ಯವಾಗಿ ಮಾಡಿರ್ತಕ್ಕಂಥ ಪಾಪಗಳಿಗೆ ಯಾವ ರೀತಿಯ ಪ್ರಾಯಶ್ಚಿತ್ತ ಇದರ ಕೂಲಂಕುಶಕವಾಗಿರ್ತಕ್ಕಂತಹ ಒಂದು ವಿವರಣೆ ನಮಗೆ ನೂರ ಐದನೆಯ ಅಧ್ಯಾಯದಲ್ಲಿ ಸಿಗ್ತಿದೆ ನೂರ ಆರನೇ ಅಧ್ಯಾಯದಲ್ಲಿ ನಮಗೆ ಷೋಡಶ ಸಂಸ್ಕಾರಗಳಲ್ಲಿ ಒಂದು ಆಗಿರತಕ್ಕಂತಹ ಈ ಜನನ ಆ ಜನನದ ಸಮಯದಲ್ಲಿ ಅಶೌಚವನ್ನು ಯಾವ ರೀತಿಯಲ್ಲಿ ಆಚರಿಸಬೇಕು ಅನ್ನೋದರ ನಿರ್ಣಯ ಅಲ್ಲೇ ಸಿಗುತ್ತೆ ಧರ್ಮಶಾಸ್ತ್ರ ಅದೊಂದು ಕೈಬಿಡಿ ನೂರ ಏಳನೇ ಅಧ್ಯಾಯದಲ್ಲಿ ಪ್ರೇತಾಶೌಚ ಅಥವಾ ಮರಣ ಶೌಚ ಅಂತ ಕರೀತಾರನ್ನು ಮರಣವಾದಾಗ ಯಾವ ರೀತಿಯಲ್ಲಿ ಅಶೌಚ ಯಾರ್ಯಾರು ಅಶೌಚವನ್ನು ಪಾಲಿಸಬೇಕು ಸಾಮಾನ್ಯವಾಗಿ ಈ ಬ್ರಹ್ಮಚಾರಿಗೆ ಅಶೌಚ ಇರೋದಿಲ್ಲ ಅಲ್ಲಿ ನಂತರ ನೂರ ಅಧ್ಯಾಯದಿಂದ ನೂರ ಅಧ್ಯಾಯದವರೆಗೆ ನೀತಿ ಶಾಸ್ತ್ರ ನೀತಿ ಸಾರ ಅದರಲ್ಲಿ ನಮಗೆ ಬೃಹಸ್ಪತಿಯ ನೀತಿಯ ವಿಸ್ತಾರವಾಗಿರ್ತಕ್ಕಂಥ ವರ್ಣನೆ ಬರುತ್ತೆ ಸಾಮಾನ್ಯವಾಗಿ ನಾವು ನೋಡಿದರೆ ಇದನ್ನ ಇದನ್ನ ಮತ್ತು ಬೃಹಸ್ಪತಿಯ ನೀತಿ ಶಾಸ್ತ್ರ ಮೂಲ ಗ್ರಂಥವನ್ನು ತೆಗೆದು ನೋಡಿದಾಗ ನಮಗೆ ಅನೇಕ ಈ ಟೆಕ್ಸ್ಟ್ ಶ್ಲೋಕಗಳೆಲ್ಲ ತಾಳೆ ಕೆಲವೊಮ್ಮೆ ಅನಿಸ್ತದೆ ಆ ಎಲ್ಲ ಗ್ರಂಥಗಳನ್ನು ಅಲ್ಲಿಂದ ತಂದು ಇಲ್ಲಿ ಪೋಣಿಸಿ ಇದೊಂದು ಪುರಾಣ ಅಂತ ಹೆಸರಿಟ್ಟಿದ್ದಾರೋ ಏನೋ ಎಂಬಂತೆ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 ವಿಸ್ತಾರವಾಗಿ ಈ ವ್ರತಗಳನ್ನೆಲ್ಲವೂ ಕೂಡ ಅವರು ವಿಚಾರ ಮಾಡದೇ ಇದ್ರೂ ಕೂಡ ಸಂಕ್ಷಿಪ್ತವಾಗಿ ಪ್ರತಿಯೊಂದು ವ್ರತಗಳ ಒಂದು ವಿವರಣೆ ಇಲ್ಲಿ ಬಂದಿದೆ ನೂರ ಮೂವತ್ತೆಂಟನೇ ಅಧ್ಯಾಯದಲ್ಲಿ ನಾನು ಆಗಲೇ ಹೇಳಿದಾಗೆ ವಂಶೋ ವಂಶ್ಯಾನುಚರಿತಂ ಪುರಾಣದ ಲಕ್ಷಣ ವಂಶವನ್ನು ಹೇಳಬೇಕು ಯಾವುದೇ ಒಂದು ಪುರಾಣ ಸೂರ್ಯವಂಶ ಸೂರ್ಯನಿಂದ ಪ್ರಾರಂಭವಾಗಿ ರಾಜರು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 ನೂರ ನಲವತ್ತೆರಡನೆಯ ಅಧ್ಯಾಯದಲ್ಲಿ ವಿವಿಧ ಅವತಾರಗಳು ಅದರ ಒಂದು ಸಂಕ್ಷಿಪ್ತ ಪರಿಚಯ ರಾಮಾವತಾರ ಮುಖ್ಯವಾಗಿ ರಾಮಾವತಾರದಲ್ಲಿ ಸೀತೆಯ ವಿಷಯವನ್ನು ತೆಗೆದು ಪದಿವ್ರತೆಯ ಮಹಾತ್ಮೆ ಅದನ್ನು ಸ್ವಲ್ಪ ಮಟ್ಟಿಗೆ ಅಲ್ಲಿ ಎತ್ತಿ ಹಿಡಿದಿದ್ದಾರೆ ಆ ಒಂದು ಅಧ್ಯಾಯದಲ್ಲಿ ನೂರ ಅಧ್ಯಾಯದಲ್ಲಿ ಇದೇ ರಾಮಾಯಣ ಅಲ್ಲಿ ಕಂಟಿನ್ಯೂ ಆಗ್ತದೆ ನೂರ ನಲವತ್ತ್ನಾಲ್ಕನೇ ಅಧ್ಯಾಯದಲ್ಲಿ ಕೃಷ್ಣಾವತಾರ ನೂರ ನಲವತ್ತ ಐದನೇ ಅಧ್ಯಾಯದಲ್ಲಿ ಸಮಸ್ತ ಮಹಾಭಾರತದ ಸಾರ ಕೊಟ್ಟಿದ್ದಾರೆ ಪಾಂಡವರು ಪಾಂಡವರಿಗೆ ಮತ್ತೆ ಕೌರವರಿಗೆ ಯಾವ ರೀತಿಯಲ್ಲಿ ಅಲ್ಲಿ ವೈರುಧ್ಯ ಅವರ ಯುದ್ಧ ಕೊನೆಯಲ್ಲಿ ಪಾಂಡವರಿಗೆ ಜಯ ಈ ರೀತಿಯಾಗಿ ಸಾರವಾಗಿ ಕೊಟ್ಟಿದ್ದಾರೆ ನೂರ ನಲವತ್ತಾರರಿಂದ ನೂರ ಅಧ್ಯಾಯದವರೆಗೆ ಆಯುರ್ವೇದ ನಿಧಾನಶಾಸ್ತ್ರ ರೋಗ ನಿಧಾನ ಶಾಸ್ತ್ರ ಯಾ ಶರೀರದಲ್ಲಿ ಯಾವ್ಯಾವ ಲಕ್ಷಣ ಇದ್ರೆ ಅದು ಯಾವ ಧಾತುವಿನ ಹೆಚ್ಚು ಕಡಿಮೆಯಿಂದ ಉಂಟಾಗಿರ್ತಕ್ಕಂಥ ಯಾವ ರೋಗ ಅನ್ನುವುದರ ಸಂಪೂರ್ಣವಾಗಿ ಇಡೀ ಆಯುರ್ವೇದ ಅಲ್ಲಿದೆ ಒಟ್ಟು ಇಪ್ಪತ್ತ ಅಧ್ಯಾಯಗಳನ್ನು ಆಯುರ್ವೇದದ ನಿಧಾನಶಾಸ್ತ್ರಕ್ಕೆ ಇಲ್ಲಿ ವಿನಿಯೋಗಿಸಿದ್ದಾರೆ ನೋಡಿ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ ಗರುಡ ಪುರಾಣ ಅಂದರೆ ಏನೂ ಇಲ್ಲ ಬರೀ ಪಾಪದ್ದು ಪುಣ್ಯದ್ದು ಅವದ್ದು ಇವುದ್ದು ಹಿಂಸೆ ಆದ್ದರಿಂದ ನಾವು ಓದಬಾರದು ಅನೇಕ ವರ್ಷಗಳಿಂದ ಈ ತಪ್ಪು ಕಲ್ಪನೆಗಳನ್ನು ನಾವು ಬೆಳೆಸ್ಕೊಂಡು ಬಂದಿದ್ರಿಂದಲೇ ಇಂತಹ ಒಂದು ಅಮೂಲ್ಯವಾಗಿರತಕ್ಕಂತಹ ಗ್ರಂಥ ನಾವು ಓದದೇ ಹೋಗಿರೋದು ಎಷ್ಟು ನಮಗೆ ಇಲ್ಲಿ ಎಷ್ಟು ಬಗೆ ವಿಚಾರಗಳ ಒಂದು ಪ್ರಸ್ತಾಪ ಇದೆ ಬರಿ ಅದೊಂದೇ ಅಲ್ಲ ಇನ್ನೂ ಬರ್ತದ ನೋಡಿ ಹಾಗೆ ನೂರ ಎಪ್ಪತ್ತೊಂದು ಮತ್ತು ನೂರ ಎಪ್ಪತ್ತೆರಡನೇ ಅಧ್ಯಾಯದಲ್ಲಿ ಈಗ ರೋಗವನ್ನ ಪತ್ತೆ ಹಚ್ಚಿದ ಮೇಲೆ ಪ್ರತಿಯೊಂದು ರೋಗಕ್ಕೆ ಚಿಕಿತ್ಸೆಯನ್ನು ಯಾವ ರೀತಿ ಮಾಡಬೇಕು ಇದು ಕೂಡ ಆಯುರ್ವೇದಕ್ಕೆ ಬರುತ್ತೆ ಆದರೆ ಅಲ್ಲಿ ಆಯುರ್ವೇದದಲ್ಲಿ ಅದೇ ರೀತಿ ಅವರು ಭಾಗ ಮಾಡಿದ್ದಾರೆ ಫಸ್ಟು ರೋಗವನ್ನು ಕಂಡಿಡಿಬೇಕು ನಿಧಾನ ಆಮೇಲೆ ಚಿಕಿತ್ಸೆ ಸರ್ಜರಿ ಮಾಡಬೇಕು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಅದರದ್ದು ಎಲ್ಲ ವಿಸ್ತಾರವಾಗಿದೆ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 ವೈಷ್ಣವ ಕವಚ ಅದರ ಬಗ್ಗೆ ಒಂದು ವಿಸ್ತಾರವಾಗಿರತಕ್ಕಂತ ಮಾಹಿತಿ ಇದೆ ವೈಷ್ಣವ ಕವಚ ಅಂದರೆ ಏನು ಅದನ್ನ ಯಾವುದಕ್ಕೋಸ್ಕರ ಉಪಯೋಗಿಸ್ತಾರೆ ಬೇರೆ ಬೇರೆ ರೋಗಗಳನ್ನು ಇದೂ ಕೂಡ ರೋಗಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ನೋಡಿಗೂ ಆಯುರ್ವೇದಕ್ಕೂ ಇರತಕ್ಕಂಥ ವ್ಯತ್ಯಾಸ ಇದು ಆಯುರ್ವೇದದಲ್ಲಿ ರೋಗಿಯ ರೋಗದ ಉಪಶಮನ ಅವನ ಮನಃಶಾಂತಿ ಮುಖ್ಯವೇ ಹೊರತು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 ಆ ಚಿಕಿತ್ಸೆಯ ಒಂದು ವಿಧಾನವೂ ಕೂಡ ಬೇರೆ ಬೇರೆ ರೀತಿಯಲ್ಲಿದೆ ಈಗ ಉದಾಹರಣೆಗೆ ಆಯುರ್ವೇದದವರು ಅವರು ಅದರಲ್ಲಿ ಈಗ ಉನ್ಮಾದ ಅಥವಾ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲೂ ಕೂಡ ಜ್ವರ ವಾಸಿ ಮಾಡಲಿಕ್ಕೆ ಆಗದೇ ಇದ್ದರೆ ಅವರು ಒಂದನ್ನು ಪತ್ತೆ ಹಚ್ತಾರೆ ಏನಂದರೆ ಇದು ಯಾವುದೇ ಪಂಚಭೂತಗಳ ಕಾರಣದಿಂದ ಆಗಿಲ್ಲ ಹಾಗಿದ್ರೆ ಪ್ರೇತಾತ್ಮಗಳ ಒಂದು ಆವೇಶದಿಂದಲೂ ಆಗಿರ್ಬೋದು ಇದು ನಂಬ್ತಾರೆ ಆಯುರ್ವೇದದ ವೈದ್ಯರು ನಂಬುತ್ತಾರೆ ಯಾಕೆಂದರೆ ನಮ್ಮ ಒಂದು ಈ ಒಂದು ಯಾವುದು ಪಾಂಚಭೌತಿಕ ಕಾರಣಗಳು ನಮಗೆ ಸಿಗದೇ ಇದ್ದಾಗ ನಾವು ಅದನ್ನೂ ಕೂಡ ರೋಗದ ನಿಧಾನವಾಗಿ ಪರಿಗಣಿಸಿ ಅದಕ್ಕೂ ಕೂಡ ಮಂತ್ರ ಅಥವಾ ಬೇರೆ ಬೇರೆಯ ದೇವತೆಗಳ ಸ್ತೋತ್ರ ಗ್ರಹಗಳ ಶಾಂತಿ ಅಲ್ಲಿ ಬರ್ತದೆ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 ಹೇಗೆ ಮಂತ್ರದ ಉಪಯೋಗವನ್ನು ಮಾಡ್ತಾ ಈ ಶರೀರದಲ್ಲಿರ್ತಕ್ಕಂಥ ನಂಜನ್ನು ಹೊರಗೆ ಹಾಕ್ಬೋದು ಅದರ ಪ್ರಯೋಗವನ್ನ ಕೂಡ ಅಲ್ಲಿ ಗಾರುಡ ಮಂತ್ರದ ಪ್ರಯೋಗ ಮಾಡಿದ್ದಾರೆ ನೂರ ತೊಂಬತ್ತೆಂಟನೇ ಅಧ್ಯಾಯದಲ್ಲಿ ತ್ರಿಪುರ ಮಂತ್ರ ಅದರ ಒಂದು ವಿಸ್ತಾರವಾಗಿರತಕ್ಕಂಥ ಪ್ರಯೋಗದ ವರ್ಣನೆ ಉಂಟು ನೂರ ಮತ್ತು ಇನ್ನೂರನೇ ಅಧ್ಯಾಯದಲ್ಲಿ ಪುನಃ ಇದೂ ಕೂಡ ನಮಗೆ ಈ ಶಕುನಗಳ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 ಏನೇನು ಅಲ್ಲಿ ಘಟಿಸ್ತದೆ ಆ ಸ್ಥಳದಲ್ಲಿ ಅದು ಒಂದು ಸೈನ್ಸ್ ಚೈನಾದಲ್ಲಿ ಇತ್ತು ಅದು ಟಾವೋ ಟಾವೋಯಿಸಮ್ ಅಲ್ಲಿ ಇತ್ತದು ಅವರು ಅದನ್ನು ಯೂಸ್ ಮಾಡಿದ್ದಾರೆ ಒಬ್ಬ ತುಂಬ ಫೇಮಸ್ ಆರ್ಟ್ ಆಫ್ ವಾರ್ ಅಂತ ಹೇಳ್ಬಿಟ್ಟು ಚೈನಾದ ಒಬ್ಬ ಪ್ರಖ್ಯಾತವಾಗಿರ್ತಕ್ಕಂಥ ವಿದ್ವಾಂಸ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 ಇಮ್ಯಾಜಿನೇಷನ್ಗೆ ತನ್ನದೇ ಆಗಿದ್ದ ಆಗಿರತಕ್ಕಂತಹ ಒಂದು ಉಪಯೋಗ ಇದೆ ನಮ್ಮ ಒಂದು ವ್ಯಕ್ತಿತ್ವದ ಮೇಲೆ ನಾವು ಸಾಮಾನ್ಯವಾಗಿ ಮನಸ್ಸನ್ನು ಹಾಗೆ ಬಿಟ್ಟರೆ ತನ್ನ ತಾನೇ ಹೇಗೋ ಇಮ್ಯಾಜಿನೇಷನ್ ಮಾಡ್ಕೋತಾ ಇರುತ್ತೆ ಆದ್ದರಿಂದ ನಿನ್ನ ಇಮ್ಯಾಜಿನೇಷನ್ ಅನ್ನುವಂತಹ ಒಂದು ಅಶ್ವ ಇದೆಯಲ್ಲ ಅದನ್ನು ಯಾವ್ದಾವುದೋ ದಾರಿಯಲ್ಲಿ ಓಡಿಸ್ಬೇಡ ಶಾಸ್ತ್ರ ಯಾವ ದಾರಿ ಕೊಟ್ಟಿದೆಯೋ ಆ ದಾರಿಯಲ್ಲಿ ಮಾತ್ರ ಆ ಓಡಿಸು ಆ ರೀತಿಯಲ್ಲಿ ಇಮ್ಯಾಜಿನೇಷನ್ ಮಾಡು ಹಾಗೆ ನಮ್ಮ ಶಾಸ್ತ್ರಗಳಲ್ಲ ಒಂದು ಉಪಾಸನೆ ಮಾಡ್ಬೇಕಾದ್ರೆ ಶಾಸ್ತ್ರ ಯಾವ ರೀತಿಯಲ್ಲಿ ಹೇಳಿದ್ಯೋ ಆ ರೀತಿಯಲ್ಲಿ ಉಪಾಸನೆ ಮಾಡ್ಬೇಕು ಆ ನನಗೆ ಹೇಗೋ ಇಷ್ಟ ಒಂದಿವಸ ಕೃಷ್ಣನ್ನ ಒಂದ್ ದಿವಸ ರಾಮನ್ನ ಒಂದ್ ದಿವಸ ಶಿವನ್ನ ಒಂದ್ ದಿವಸ ದುರ್ಗೆ ಕೊನೆಗೆ ಏನಾಯ್ತು ಅವನಿಗೆ ಏನೂ ಆಗಿಲ್ಲ ಇಷ್ಟನಿಷ್ಟೇ ಬೆಳಿಲಿಲ್ಲ ಶ್ರೀರಾಮ್ ಹೇಳ್ತಾರೆ ನಿನಗೆ ನೀರ್ಬೇಕಾ ಬಾವಿ ತೋಡ್ಬೇಕ ಒಂದೇ ಕಡೆ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 ವಿಶ್ವೇ ದೇವತೆಗಳಿಗೆ ಸಂಬಂಧಿಸಿರ್ತಕ್ಕಂತಹ ಹೋಮವನ್ನು ಯಾವ ರೀತಿ ಮಾಡಬೇಕು ಅದರ ವಿಧಿವಿಧಾನ ಉಂಟು ಇನ್ನೂರೊಂಬತ್ತನೇ ಅಧ್ಯಾಯದಲ್ಲಿ ಸಂಧ್ಯಾ ವಿಧಿ ಯಾವ ರೀತಿಯಲ್ಲಿ ಸಂಧ್ಯೆಯನ್ನು ಮಾಡಬೇಕು ನಾ ಹೇಳಿದೆ ಇನ್ನಿನ ಉಪನ್ಯಾಸಲ್ಲಿ ಸಂಧ್ಯಾ ಅನ್ನುವಂತಹ ಒಂದು ಸಮಯವನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಮನಸ್ಸು ಅತ್ಯಂತ ಶಾಂತವಾಗಿ ತನ್ನಿಂತಾನೇ ಒಳಗೆ ಹೋಗ್ತಕ್ಕಂತಹ ಒಂದು ಸಮಯ ಅದು ಸಂಧ್ಯಾ ಅನ್ನೋದು ಆ ಸಮಯದಲ್ಲಿ ಟಿ ನೋಡದೆ ಕಾಡು ಹರಟೆ ಹೊಡೆದೇ ಭಗವಂತನ ಚಿಂತನೆಗೆ ಅಣಿಗೊಳಿಸ್ತಾ ಹೇಗೆ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ತಾ ನಮ್ಮ ಇಡೀ ವ್ಯಕ್ತಿತ್ವವನ್ನು ಭಗವನ್ಮಯಗೊಳಿಸ್ತಕ್ಕಂತಹದ್ದು ಅಂತ ತಿಳಿಸ್ಕೊಡ್ತದೆ ಈ ಸಂಧ್ಯಾ ಸಮ್ಯಕ್ ಧ್ಯಾನ ಅದರ ಸಮಯವೇ ಸಂಧ್ಯ ಅದರ ವಿಧಿ ಇನ್ನೂರ ಅಧ್ಯಾಯದಲ್ಲಿ ಪಾರ್ವಣ ಶ್ರಾದ್ದ ಅದನ್ನು ಹೇಗೆ ಮಾಡಬೇಕು ಪ್ರತಿಯೊಂದು ಪರ್ವದಲ್ಲಿ ಮಾಡ್ತಕ್ಕಂತಹ ಶ್ರಾದ್ದ ಶ್ರಾದ್ದ ಅಂದರೆ ನಮಗೆ ಏನು ಅದರಲ್ಲಿ ವೆರೈಟಿ ಇದೆ ಶ್ರಾದ್ದದಲ್ಲಿ ನಾವು ತಿಳ್ಕೊಳ್ತೀವಿ ಶ್ರಾದ್ದ ಅಂತ ನಾವೊಂದು ಹೇಳಿಬಿಡ್ತೇವೆ ಬೊಜ್ಜ ಅಂತ ಹೇಳ್ತೀವಲ್ಲ ಮಂಗಳೂರು ಭಾಷೆಯಲ್ಲಿ ಉಂಟು ಬೊಜ್ಜ ಅಂತ ಶ್ರಾದ್ದ ಅದು ಕೇವಲ ಒಂದು ನಮ್ಮ ತೀರಿ ಹೋಗಿರ್ತಕ್ಕಂತಹ ನೆಂಟರು ಅವ್ರಿಗೋಸ್ಕರ ಮಾಡ್ತಕ್ಕಂಥದ್ದು ಒಂದು ಅದು ಬೇರೆ ವಿಷಯ ಆದರೆ ಇದರಲ್ಲಿ ನಾಂದಿ ಮುಖಶ್ರಾದ್ದಾ ನಿತ್ಯಶ್ರಾದ್ದಾ ಇದೆಲ್ಲ ಸುಮಾರು ಬಗೆಯ ಶ್ರಾದ್ದೆ ಅದರ ಪಿತೃಗಳಿಗೆ ಶ್ರಾದ್ದಾ ಬೇರೆ ಬೇರೆ ಇದೆ ಮಾಸಿಕ ಶ್ರಾದ್ದ ಇದೆಲ್ಲವನ್ನು ನಾವು ಅರ್ಥುಕೊಳ್ಬೇಕಾಗತ್ತೆ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ನಂತರ ಇನ್ನೂರ ಹನ್ನೆ ಹನ್ನೊಂದನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ನಿತ್ಯಶ್ರಾದ್ದವನ್ನು ಯಾರು ಮಾಡಬೇಕು ಯಾವಾಗ ಮಾಡಬೇಕು ಇದರ ವಿಧಿವಿಧಾನ ಇದೆ ಇನ್ನೂರ ಅಧ್ಯಾಯದಲ್ಲಿ ಸಪಿಂಡೀಕರಣ ಇದರ ಒಂದು ಚಿಂತನೆ ಇದೆ ಹೇಗೆ ಯಾರು ಪಿಂಡವನ್ನು ಕೊಡಲಿಕ್ಕೆ ಅರ್ಹರು ಸಪಿಂಡ ಅಂತ ಹೇಳಿದರೆ ಏನು ಇದರ ಒಂದು ವಿವರ ಬರುತ್ತದೆ ಅಲ್ಲಿ ಗೋತ್ರ ಎಲ್ಲ ಬರುತ್ತೆ ಅವಾಗ ಇನ್ನೂರ ಹದಿಮೂರನೇ ಅಧ್ಯಾಯದಲ್ಲಿ ಧರ್ಮದ ಸಾರ ಇಡೀ ಧರ್ಮದ ಸಾರ ಅಂದರೆ ಏನು ಅದನ್ನು ಒಂದು ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಯಾಕಂದರೆ ಧರ್ಮ ಅಂತಕ್ಕಂಥದ್ದು ಮಹಾನ್ ವಿಚಾರ ಅದು ಎಷ್ಟು ನಾವು ಅದರ ಬಗ್ಗೆ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 ಆಚಾರ್ಯರ ಅಭಿಮತವನ್ನ ಆ ಧರ್ಮದ ಸಾರ್ವನ ಅಲ್ಲಿ ಕೊಟ್ಟಿದ್ದಾರೆ ಡೀಟೇಲಾಗಿ ಇನ್ನೂರ ಹದಿನಾಲ್ಕನೇ ಅಧ್ಯಾಯದಲ್ಲಿ ಪುನಃ ಪ್ರಾಯಶ್ಚಿತ್ತದ ವಿವರಣೆ ಬರುತ್ತೆ ನಮಗೆ ಇನ್ನೂರ ಅಧ್ಯಾಯದಲ್ಲಿ ಯುಗ ಯಾವ ಯಾವ ಯುಗಕ್ಕೆ ಯಾವ ಯಾವ ಧರ್ಮ ಅಂತ ಧರ್ಮನೂ ಚೇಂಜ್ ಆಗತ್ತಾ ಅಂದರೆ ಹೌದು ಧರ್ಮನೂ ಚೇಂಜ್ ಆಗತ್ತೆ ಶ್ರೀರಾಮಕೃಷ್ಣ ಹೇಳ್ತಿದ್ರು ಏನಪ್ಪಾ ಅಂದರೆ ಈಗಿನ ಕಾಲದಲ್ಲಿ ಯಾಗ ಯಜ್ಞ ಎಲ್ಲ ನಡೀಲಿಕ್ಕಾಗೋದಿಲ್ಲ ಈಗ ನಮ್ಮ ಒನ್ನೇದಾಗಿ ವಿಧಿವಿಧಾನಗಳು ತಪ್ಪಿ ಹೋಗಿದೆ ನಮ್ಗೆ ಗೊತ್ತಿಲ್ಲ ಅದು ಸರಿಯಾಗಿ ಮಾಡಲಿಕ್ಕಾಗೋದಿಲ್ಲ ನಾವು ಆಮೇಲೆ ಅದು ಈ ಯುಗಧರ್ಮವೂ ಅಲ್ಲ ಈಗಿನ ಯುಗಕ್ಕೆ ಧರ್ಮ ಭಕ್ತಿ ನಾರದೀಯ ಭಕ್ತಿ ಕಲಿಯುಗಕ್ಕೆ ಅಂತ ಹೇಳಿದರು ಸೊ ಆ ಯುಗಧರ್ಮದ ಒಂದು ಚಿಂತನೆ ಇಲ್ಲಿ ಬಂದಿದೆ ಇನ್ನೂರ ಹದ್ ಹದಿನಾರನೇ ಅಧ್ಯಾಯದಲ್ಲಿ ನೈಮಿತ್ತಿಕ ಪ್ರಲಯ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 ಪೂರ್ವಖಂಡ ಇಡೀ ಗರುಡ ಪುರಾಣದ ಪೂರ್ವಖಂಡದ ಇನ್ನೂರಿಪ್ಪತ್ತೊಂಬತ್ತು ಅಧ್ಯಾಯಗಳ ಒಂದು ಇಂಡೆಕ್ಸ್ ಏನೋ ಏನೇನಿದೆ ಅದನ್ನು ನಾವು ತಿಳ್ಕೊಂಡ್ವಿ ಈಗ ನಂತರ ಬರ್ತಕ್ಕಂತಹ ಉತ್ತರಖಂಡ ಅದನ್ನೇ ಪ್ರೇತಕಲ್ಪ ಅಂತಲೂ ಕರೀತಾರೆ ಅದನ್ನೇಲ್ಲ ಅನೇಕ ಜನ ನೀವು ಹೇಳಿದ್ರಿ ಗರುಡ ಪುರಾಣ ನಾನು ಓದಿದ್ದೆ ನಮ್ಮಲ್ಲೇ ಇಟ್ಕೊಳ್ಳೋದಿಲ್ಲ ಹಾಗೆ ಹೀಗೆ ಏನು ಏನೋ ಒಂದಿಷ್ಟು ಹೇಳಿದಿರಿ ನಿಮ್ಮ ಕಲ್ಪನೆ ಈ ಒಂದು ಭಾಗಕ್ಕೆ ಸೇರಿದ್ದು ಈ ಭಾಗಕ್ಕೆ ಮಾತ್ರ ನಿಮಗೆ ಸಂಪೂರ್ಣ ಕಲ್ಪನೆ ಇಲ್ಲ ಗರುಡ ಪುರಾಣದ್ದು ಇದಕ್ಕೆ ಇದರಲ್ಲಿ ಮೂವತ್ತ ಐದು ಅಧ್ಯಾಯಗಳುಂಟು ಈ ಒಂದು ಉತ್ತರಖಂಡ ಅಥವಾ ಪ್ರೇತಕಲ್ಪಕ್ಕೆ ಒಂದನೇ ಅಧ್ಯಾಯದಲ್ಲಿ ಶರೀರವನ್ನು ಯಾವ ಯಾವ ಮಾರ್ಗದಿಂದ ಅಂದರೆ ಈ ಒಂದು ಜೀವಿ ಶರೀರ ಬಿಡುವಾಗ ಬಾಯಿಂದ ಬಿಟ್ಟರೆ ಕಣ್ಣಿನಿಂದ ಬಿಟ್ಟರೆ ಕಿವಿಯಿಂದ ಬಿಟ್ಟರೆ ಯಾವ ಯಾವ ಗತಿ ಉಂಟಾಗತ್ತೆ ಅದರ ವಿವರಣೆ ಇದೆ ಅದರ ವಿವರಣೆ ಇದೆ ಎರಡನೇ ಅಧ್ಯಾಯದಲ್ಲಿ ಮನುಷ್ಯ ಜನ್ಮದ ಶ್ರೇಷ್ಠತೆ ಅದನ್ನು ಕುರಿತಾಗಿ ಅಲ್ಲಿ ಗರುಡ ಪ್ರಶ್ನೆ ಮಾಡ್ತಾನೆ ಕೃಷ್ಣ ಉತ್ತರ ಹೇಳ್ತಾನೆ ಮೂರನೇ ಅಧ್ಯಾಯದಲ್ಲಿ ಪ್ರೇತ ಜನ್ಮ ಪ್ರಾಪ್ತಿಗೆ ಕಾರಣ ಏನು ಯಾಕೆ ಮನುಷ್ಯ ಯಾವುದೋ ಒಂದು ಯೋನಿಯನ್ನ ಹೊಂದದೆ ಒಂದು ಶರೀರ ಬಿಟ್ಟಾಗ ಮಧ್ಯದಲ್ಲಿ ವಾಯವ್ಯ ಶರೀರವನ್ನು ಪಡಿತಾನೆ ಅಂದರೆ ಆತ ತನ್ನ ಕರ್ಮ ಪ್ರಾರಬ್ಧ ಸಂಪೂರ್ಣವಾಗಿ ಸವೆಸದೆ ಶರೀರವನ್ನು ಫೋರ್ಸ್ಫುಲ್ಲಾಗಿ ಬಿಟ್ಟಾಗ ಆಗ ಆಚೆಗೂ ಇಲ್ಲ ಈಚೆಗೂ ಇಲ್ಲ ವಾಯವೀಯ ಶರೀರ ಅಂತ ಅವನಿಗೋಸ್ಕರ ಒಂದು ತಯಾರಾಗುತ್ತೆ ವಾಯವೀ ಶರೀರ ಅಂತ ಅದು ಯಾತನಾಮಯವಾಗಿರ್ತಕ್ಕಂಥ ಶರೀರ ಹಸಿವು ಬಾಯಾರಿಕೆಗಳಿಂದ ಕೂಡಿರತಕ್ಕಂತಹ ಶರೀರ ಅಂತಹ ಒಂದು ಶರೀರದಲ್ಲಿ ಅದು ಪ್ರಾಪ್ತಿಯಾಗಲಿಕ್ಕೆ ಕಾರಣ ಏನು ನಾಲ್ಕನೇ ಅಧ್ಯಾಯದಲ್ಲಿ ಔರ್ಧ್ವ ದೇಹಿಕ ಕ್ರಿಯೆ ಅಂದರೆ ಈ ಶರೀರವನ್ನು ಬಿಟ್ಟಾದಮೇಲೆ ಏನು ಮಾಡಬೇಕು ಆ ಮೃತ ಪ್ರೇತಕ್ಕೆ ಪ್ರೇತ ಅಂತ ಹೇಳಿದ್ರೆ ಮೃತವಾಗಿರ್ತಕ್ಕಂತಹ ಕಳೇವರ ಅದಕ್ಕೇನು ಮಾಡಬೇಕು ಅದೆಲ್ಲ ಬರುತ್ತೆ ಅಲ್ಲ ದಾನ ಇತ್ಯಾದಿಗಳೆಲ್ಲ ಅಸ್ಥಿ ಸಂಚಯನ ಅದರದ್ದು ಐದನೇ ಅಧ್ಯಾಯದಲ್ಲಿ ಯಮಲೋಕದ ವರ್ಣನೆ ಬರ್ತದೆ ಇದನ್ನಿಟ್ಕೊಂಡೇ ನೀವೆಲ್ಲ ಹೇಳೋದು ಅಯ್ಯೋ ಇದನ್ನು ಓದಬಾರ್ದು ಇದನ್ನ ಹಾಗೆ ಮಾಡಬಾರ್ದು ನಾ ಹೇಳೋದು ಇನ್ನು ಓದಬೇಕು ಅಂತ ಯಾಕೆ ಅಂದರೆ ನಮಗೆ ವೈರಾಗ್ಯ ಯಾವಾಗ ಬರಬೇಕು ಹೇಳಿ ಎಷ್ಟೋ ಜನ ಹೇಳೋದುಂಟು ವಯಸ್ಸಾದ ಮೇಲೆ ಅಂತ ಆ ವಯಸ್ಸನ್ನು ಸ್ವಲ್ಪ ಡಿಫೈನ್ ಮಾಡಿ ನೋಡೋಣ ವಯಸ್ಸು ಅಂದರೆ ಏನು ಎಪ್ಪತ್ತೋ ಅರವತ್ತೋ ಅರವತ್ತು ಪ್ಲಸ್ಸೋ ಎಂಬತ್ತೋ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 ಅಲ್ಲಿ ಕೇಳುತ್ತಾನೆ ಯಾವ ರೀತಿಯಲ್ಲಿ ನೀವಿರ್ತೀರಪ್ಪ ಯಾಕೆಂದರೆ ನಮಗೆ ಗೊತ್ತಾಗಲ್ಲ ಇಲ್ಲಿದ್ದಾಗ ನಿನ್ಗಾದರೆ ಚೆನ್ನಾಗಿ ಗೊತ್ತು ಅದನ್ನು ಹೇಳು ಅಂತ ಚೆನ್ನಾಗಿರುತ್ತೆ ಓದಲಿಕ್ಕೆ ಹಾಗಾದರೂ ನೀವು ಓದಬೇಕು ಭಯ ಪಟ್ಕೊಂಡು ಓದಬಾರ್ದು ಅಥವಾ ಅದನ್ನು ಬಿಡಬಾರ್ದು ಹನ್ನೊಂದನೇ ಅಧ್ಯಾಯದಲ್ಲಿ ಪ್ರೇತ ಶರೀರದಿಂದ ಮುಕ್ತಿ ಹೇಗೆ ಅದು ಹನ್ನೆರಡನೇ ಅಧ್ಯಾಯದಲ್ಲಿ ಪ್ರೇತ ಶರೀರ ಪ್ರಾಪ್ತಿಗೆ ನಿಮಿತ್ತ ಕಾರಣ ಏನು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 ಈಗ ನೂರ ನೂರು ವರ್ಷ ನೂರೇ ವರ್ಷ ಅಂತ ಇಟ್ಕೊಂಡ್ಬಿಟ್ರೆ ವೇದ ಸುಳ್ಳಾಗತ್ತೆ ಯಾಕೆ ಅಂದರೆ ನೂರ ವರ್ಷ ಇಲ್ವೇ ನೂರಿಪ್ಪತ್ತೆಂಟು ವರ್ಷ ಬದುಕಿರೋರಿಲ್ವೇ ನೂರ ಮೂವತ್ತೆಂಟು ರನ್ನಿಂಗ್ ಆಗ್ತಾ ಇರೋರಿಲ್ವೇ ಹಾಗಿದ್ರೆ ವೇದದ ಕತೆ ಏನು ಹಾಗಲ್ಲ ಅರ್ಥ ಶತಾಯುರ್ ವೈ ಪುರುಷ ಒಂದು ಪೂರ್ಣಾಯು ಅಂತ ಇಟ್ಕೋಬೇಕು ಒಂದು ಆ ಪೂರ್ಣಾಯುಸ್ಸನ್ನು ಬದುಕದೆ ಸಾವು ಅದಕ್ಕೆ ಕಾರಣ ಏನು ಅನ್ನೋದ್ರ ಒಂದು ಡಿಸ್ಕಷನಲ್ಲಿ ಬಂದಿದೆ ಎಷ್ಟೋ ಹದಿಮೂರನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಅಕಾಲ ಮರಣ ಧರ್ಮ ಯಾರು ಅಕಾಲ ಮರಣವನ್ನು ಹೊಂದಿರ್ತಾರೋ ಅವರಿಗೆ ಔರ್ಧ್ವ ದೈಹಿಕ ಕ್ರಿಯೆ ಅಂದರೆ ಪಿಂಡ ಪ್ರದಾನ ಇತ್ಯಾದಿಗಳು ಅದೆಲ್ಲ ಬೇರೆ ರೀತಿಯಲ್ಲೇ ಮಾಡಬೇಕು ಅದು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದರ ಒಂದು ವಿಸ್ತಾರವಾಗಿರ್ತಕ್ಕಂಥ ವಿವರ ಅಲ್ಲಿ ಬರ್ತದೆ ನಮಗೆ ಮತ್ತು ಹದಿನೈದನೇ ಅಧ್ಯಾಯದಲ್ಲಿ ಪುತ್ರ ನಿರ್ಣಯ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 ದಾನಕ್ಕೆ ಕೊಟ್ಟಿರತಕ್ಕಂಥ ಒಂದು ಪ್ರಾಶಸ್ತ್ಯವನ್ನು ನಾವು ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಅಧ್ಯಾಯವನ್ನು ಅದಕ್ಕೆ ವಿನಿಯೋಗಿಸಿದ್ದಾರೆ ಅಂತ ಹೇರಳವಾಗಿದೆ ಅಷ್ಟು ಅಧ್ಯಾಯಗಳು ಕೇವಲ ದಾನಕ್ಕೇ ವಿನಿಯೋಗಿಸಿದ್ದಾರೆ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಶರೀರದ ಉತ್ಪತ್ತಿ ಹೇಗಾಗತ್ತೆ ನಮಗೆ ಭಾಗವತದಲ್ಲೂ ಕೂಡ ಬರುತ್ತೆ ಪುರುಷ ಸ್ತ್ರೀಯರ ಸಂಯೋಗದಿಂದ ಉತ್ಪತ್ತಿ ಆಗಿರತಕ್ಕಂಥ ಶರೀರಕ್ಕೆ ಒಂದೇ ದಿನಕ್ಕೆ ಏನು ಹೆಸರು ಒಂದು ತಿಂಗಳಿಗೇನು ಹೆಸರು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 ಅಥವಾ ಪ್ರೇತಕಲ್ಪ ಗರುಡ ಪುರಾಣದ ಪ್ರೇತಕಲ್ಪದಲ್ಲಿ ನಮಗೆ ಇದು ವಿಸ್ತಾರವಾಗಿ ಸಿಗ್ತದೆ ಹೀಗೆ ಒಟ್ಟು ಎಂಟು ಸಾವಿರದ ಶ್ಲೋಕಗಳನ್ನು ಒಳಗೊಂಡಂತಹ ಈ ಗರುಡ ಪುರಾಣ ನಮಗೆ ಒಂದು ಮಿನಿ ಎನ್ಸೈಕ್ಲೋಪೀಡಿಯಾ ದೊಡ್ಡ ಎನ್ಸೈಕ್ಲೋಪೀಡಿಯಾ ಬೇಡ ಯಾಕೆಂದ್ರೆ ಲಕ್ಷಾನ್ಗಟ್ಟಲೆ ಶ್ಲೋಕ ಇರಬಹುದು ಆದರೆ ಕೇವಲ ಎಂಟು ಸಾವಿರದ ಎಂಟುನೂರು ಶ್ಲೋಕಗಳಲ್ಲಿ ಇಡೀ ಜಗತ್ನಲ್ಲಿ ಏನೇನು ವಿಚಾರ ಒಂದು ಪ್ರಸ್ತಾಪ ಮಾಡ್ಬೋದು ಒಬ್ಬ ಮನುಷ್ಯ ಸಾಮಾನ್ಯವಾಗಿ ತನ್ನ ತಲೆಯಲ್ಲಿ ಧರಿಸ್ಬೋದು ಅಷ್ಟನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಆದ್ದರಿಂದ ನಾವು ನಮ್ಮ ಮುಂದಿನ ಉಪನ್ಯಾಸದಿಂದ ಈ ಅಧ್ಯಾಯಗಳಲ್ಲಿ ಕೆಲವೊಂದು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಉಪಯೋಗವಾಗ್ತಕ್ಕಂತಹ ಭಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಅಧ್ಯಾಯಗಳನ್ನು ಸ್ವಲ್ಪ ವಿಸ್ತಾರವಾಗಿಯೇ ಶ್ಲೋಕ ಶ್ಲೋಕಗಳ ಮೂಲಕವಾಗಿಯೇ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 ಶ್ರೀರಾಮಕೃಷ್ಣರ್ಪಣಮಸ್ತು